ಜೀವರಿಗೆ ಯಾವುದೇ ಕ್ರಿಯೆಯನ್ನು ಮಾಡಲಿಕ್ಕೂ ಕೂಡ ಸ್ವಾತಂತ್ರ್ಯ ಅನ್ನೋದಿಲ್ಲ ಆದ್ದರಿಂದ ಜೀವರ ಕರ್ತೃತ್ವ ಶಕ್ತಿ ಅನ್ನೋದು ಭಗವಂತನ ಅಧೀನ ಆಗಿದೆ ಆ ಕರ್ತೃತ್ವ ಸಾಮರ್ಥ್ಯ ಕೇವಲ ಶಕ್ತಾತ್ಮಕವಾಗಿರೋದು ಅದು ಕ್ರಿಯಾತ್ಮಕವಾಗಿ ಅಭಿವ್ಯಕ್ತಿ ಆಗಬೇಕು ಅಂತಾದರೆ ಪರಮಾತ್ಮನೇ ಅನುಗ್ರಹ ಮಾಡಬೇಕು ತಾನೇ ಅನಂತರೂಪಗಳಿಂದ ನಿಂತು ಅದನ್ನು ಅಭಿವ್ಯಕ್ತಿ ಮಾಡಿಕೊಡ್ಬೇಕು ಜೀವ ಪ್ರತಿಬಿಂಬ ಪರಮಾತ್ಮ ಬಿಂಬ ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಅಂತ ಆದ್ದರಿಂದ ಬಿಂಬನೇ ಜೀವರಲ್ಲಿ ನಿಂತು ತಾನೇ ಸ್ವತಂತ್ರ ಕರ್ತೃ ಜೀವನ್ದೇನಿದ್ರು ಪರಾಧೀನ ಕರ್ತೃತ್ವ ತಾನೇ ಮುಖ್ಯ ಪ್ರೇರಕನಾಗಿ ಆ ಕರ್ಮಗಳನ್ನು ಆ ಇಂದ್ರಿಯಾಭಿಮಾನಿ ದೇವತೆಗಳಿಂದ ಇಂದ್ರಿಯಾಭಿಮಾನಿ ದೈತ್ಯರಿಂದ ಜೀವನಿಂದ ಅವರವರ ಯೋಗ್ಯತೆಯಂತೆ ಕರ್ಮವನ್ನು ಮಾಡಿಸ್ತಾನೆ ಬಿಂಬನಿಂದನೇ ಪ್ರತಿಬಿಂಬದಲ್ಲಿ ಕ್ರಿಯೆಯ ಅಭಿವ್ಯಕ್ತಿ ವಿಧಿಪೂರ್ವಕವಾಗಿ ಶಾಸ್ತ್ರದಲ್ಲಿ ಹೇಳಿರುವಂಥ ಮಾಡುವಂತಹ ಕರ್ಮಗಳು ವಿಹಿತ ಕರ್ಮಗಳು ಅಥವಾ ಉಚಿತ ಕರ್ಮಗಳು ಅದು ಪುಣ್ಯಕ್ಕೆ ಕಾರಣ ಆಗಿದೆ ನಿಷೇಧ ರೂಪವಾಗಿರ್ತಕ್ಕಂಥ ಕರ್ಮಗಳು ಅನುಚಿತ ಕರ್ಮಗಳು ಅಂತ ಅದು ಪಾಪಕ್ಕೆ ಕಾರಣ ಆಯಾ ಜೀವನ ಸ್ವರೂಪಯೋಗ್ಯತೆಯಂತೆ ದೇವತೆಗಳಿಂದ ದೈತ್ಯರಿಂದ ಪ್ರೇರಣೆಯನ್ನು ಮಾಡಿಸಿ ಕರ್ಮವನ್ನು ಮಾಡಿಸ್ತಾನೆ ಭಗವಂತ ಇಂತಹ ಪರಮಾತ್ಮನಿಗೆ ದ್ವೇಷ ಸ್ನೇಹ ಔದಾಸೀನ ಯಾವುದೂ ಕೂಡ ಇಲ್ಲ ಅಲ್ಲಿ ಇರುವಂತಹ ತತ್ವಾಭಿಮಾನಿ ದೇವತೆಗಳಿಗೂ ಮತ್ತು ಜೀವನಿಗೂ ಪರಮ ಮುಖ್ಯ ನಿಯಾಮಕ ಅಂತಾದರೆ ಪರಮಾತ್ಮನೇ ಜೀವನಿಗೆ ಆ ದೇವತೆಗಳೂ ನಿಯಾಮಕರು ಮತ್ತೆ ಪರಮಾತ್ಮನು ನಿಯಮನ ಮಾಡುವವರು ಹೀಗೆ ಇಬ್ಬರ ನಿಯಮನಕ್ಕೆ ಒಳಪಟ್ಟು ಆ ಜೀವ ಅಧೀನ ಕರ್ತೃತ್ವದಲ್ಲಿ ಕರ್ಮಗಳನ್ನು ಮಾಡ್ತಾನೆ ಹೀಗೆ ದೋಷ ದೂರ ಗುಣಪರಿಪೂರ್ಣನಾಗಿರ್ತಕ್ಕಂಥ ಭಗವಂತ ಜೀವರಿಂದ ಈ ರೀತಿಯಾಗಿ ಕರ್ಮಗಳನ್ನು ಮಾಡಿಸ್ತಾನೆ ದೇವತೆಗಳಿಗೂ ಪ್ರೇರಣೆಯನ್ನು ಮಾಡುತ್ತಾನೆ ಜೀವರಿಗೂ ಪ್ರೇರಣೆಯನ್ನು ಮಾಡಿ ಕರ್ಮವನ್ನು ಮಾಡಿಸ್ತಾನೆ ಮುಖ್ಯ ಪ್ರೇರಕ ಯಾರು ಅಂದರೆ ಪರಮಾತ್ಮ ಹೀಗೆ ಇಂತಹ ಅನಂತ ಉಪಕಾರ ಅನಿಮಿತ್ತ ಉಪಕಾರ ಪ್ರತಿ ಕ್ಷಣದಲ್ಲೂ ಮಾಡ್ತಾನಂದರೆ ಅವನನ್ನು ಸದಾ ಭಕ್ತಿ ಉದ್ರೇಕದಿಂದ ಸ್ತೋತ್ರವನ್ನು ಮಾಡು ಅಂತ ಈ ರೀತಿಯಾಗಿ ಸಂದೇಶವನ್ನು ಕೊಡ್ತಾರೆ ಹೀಗೆ ಅನಂತ ಅನಿಮಿತ್ತ ಉಪಕಾರಗಳ ಜ್ಞಾನ ಬಂದಾಗ ಜೀವನಿಗೆ ಭಗವಂತನ ಬಗ್ಗೆ ಮಹಾತ್ಮ ಜ್ಞಾನ ಅನ್ನೋದು ಗೊತ್ತಾಗುತ್ತೆ ಆವಾಗ ಇನ್ನು ಹೆಚ್ಚಿನ ಭಕ್ತಿ ಮಾಡೋದು ಸಾಧ್ಯ ಆದ್ದರಿಂದ ಮಹಿಮೆಯನ್ನು ತಿಳುಕೊಂಡು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡೋ ಆಗ ಸಂಸಾರ ಬಂಧಾರದ ಬಿಡುಗಡೆ ಮೂಢಭಕ್ತಿ ಮಾಡಿದ್ರೆ ಅವನು ಮಾಡುವ ಅನಂತ ಅನಿಮಿತ್ತ ಉಪಕಾರಗಳ ಪರಿಚಯವೂ ಭಕ್ತಿಯಲ್ಲಿ ಉದ್ರೇಕವೂ ಆಗೋದಿಲ್ಲ ಅದನ್ನು ತಿಳಿಸಲಿಕ್ಕೆ ಅರಿತುಕೊಂಡಾಡು ಅದನ್ನು ಗುರುಗಳ ಮೂಲಕ ಭಗವಂತ ಮಾಡುವಂತಹ ಅನಂತ ಉಪಕಾರಗಳ ಸ್ಮರಣೆ ಪರಿಚಯ ಆಗಿ ಆಗತ್ತಲ್ಲ ಆಗ ಭಕ್ತಿ ಉದ್ರೇಕದಿಂದ ಸ್ತೋತ್ರ ಮಾಡು ಅದು ಸಂಸಾರದ ಬಂಧನದ ಬಿಡು ಬಿಡುಗಡೆಗೆ ಕಾರಣ ಆಗತ್ತೆ